ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಜ್ವರಹರಾಹ್ವಯ್ಯನಾರಸಿಂಹ ಅಂತ ಪ್ರಸಿದ್ಧಿ ಪರಮಾತ್ಮ ಅಂತಹ ಜ್ವರಹರಾಹ್ವಯ್ಯ ಲಕ್ಷ್ಮೀ ನರಸಿಂಹನ ಉಪಾಸನೆ ಚಿಂತನೆಯಿಂದ ದುರಿತಗಳು ನಾಶ ಅಂತ ತಿಳಿಸ್ತಾರೆ ಈ ಪದ್ಯದಲ್ಲಿ ಜ್ವರ ನೋಡು ಇಪ್ಪತ್ತೇಳು ಹರ ನೊಳಗಿರುವ ಎರಡು ಸಾವಿರದ ಎಂಟು ನೂರಿಪ್ಪತ್ತೇಳಧಿಕ ಜ್ವರ ಹರ ಫಯ್ಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಕೋಪವು ತರಣಿ ಕಂಡ ಇಮದಂತೆ ಜ್ವರ ಹರ ಅಂತ ಹೆಸರಿನಿಂದ ನರಸಿಂಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡೋದು ಜ್ವರ ಅಲ್ಲಿ ಇಪ್ಪತ್ತೇಳು ರೂಪಗಳಿಂದ ಇರ್ತಾನೆ ಹರ ಅನ್ನೋಲ್ಲಿ ಇಪ್ಪತ್ತೆಂಟು ರೂಪಗಳಿಂದ ಹೀಗೆ ಜ್ವರ ಹರ ಅನ್ನೋ ರೂಪದಿಂದ ಎರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಗಳಿಂದ ಪರಮಾತ್ಮ ಇರ್ತಾನೆ ಇಂತಹ ಜ್ವರಹರ ಆಹ್ವಯ್ಯನರಸಿಂಹ ಜ್ವರಹರ ಆಹ್ವಯ್ಯ ಜ್ವರಹರ ಅಂತ ಕರೆಸ್ಕೊಳ್ಳುವಂತಹ ನರಸಿಂಹನ ರೂಪವನ್ನು ಸ್ಮರಣೆ ಮಾಡಿದರೆ ದುರಿತ ರಾಶಿಗಳಿರದೆ ಪೋಪೋವು ತರಣಿ ಬಿಂಬವ ಹಿಮದಂತೆ ಅಂತ ಎಲ್ಲ ದುರಿತಗಳು ಕೂಡ ಹಿಮದ ಬೆಟ್ಟದಂತೆ ಇದೆ ಒಂದು ಸಲ ಸೂರ್ಯನ ಕಿರಣದ ಸ್ಪರ್ಶ ಆಯಿತು ಅಂತ ಹಿಮ ಎಲ್ಲ ಕರೆಗೆ ಹೇಗೆ ಇಳಿಯತ್ತೋ ಹಾಗೆ ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಅಂತ ಇಲ್ಲಿ ತಿಳಿಸ್ತಾರೆ ಮೃತ್ಯು ಭಯ ಸೂಚಕವಾಗಿರ್ತಕ್ಕಂಥ ಜ್ವರಕ್ಕೆ ದೇವತೆಗೆ ಜ್ವರ ಅಂತ ಹೆಸರು ಈತ ಯಾರು ಅಂದರೆ ಮೃತ್ಯುದೇವನ ತಮ್ಮ ಅಂತ ಭಾಗವತ ಚತುರ್ಥಸ್ಕಂದ್ರ ಅದನ್ನು ವರ್ಣನೆ ಮಾಡ್ತಾ ಇದೆ ಪ್ರಜ್ವಾರೋಯ್ಯಂ ಮಮ ಭಾರತ ಆದಿ ವ್ಯಾಧಿ ಅಂದರೆ ದೈಹಿಕ ಮಾನಸಿಕ ಎಲ್ಲಾ ರೋಗಗಳಿಗೂ ಕೂಡ ಅವೆಲ್ಲವೂ ಏನಿದೆ ಅಭಿಮಾನಿ ದೇವತೆಗಳು ಅವರೆಲ್ಲ ಯಾರು ಅಂದರೆ ಮೃತ್ಯುವಿನ ಸೈನಿಕರು ಜ್ವರೆ ಮತ್ತು ಜ್ವರ ಇವರಿಬ್ಬರ ಸಹಾಯದಿಂದನೇ ಮೃತ್ಯು ಅನ್ನೋದು ಬರೋದು ಈ ಸೈನಿಕ ಪ್ರಾಣಿಗಳನ್ನು ತಂದ್ಕೊತಾನೆ ಜ್ವರನಿಗೆ ಜನ್ಮ ಕೊಟ್ಟವರು ರುದ್ರದೇವರು ಅಂತ ಹರಿವಂಶ ತಿಳಿಸತ್ತೆ ಶ್ರೀಕೃಷ್ಣ ಬಾಣಾಸುರನ ಜೊತೆಗೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಆ ಬಾಣಾಸುರನ ಕಡೆಗೆ ನಿಂತು ಕೃಷ್ಣನೊಂದಿಗೆ ಹೋರಾಡಿ ಸೋತು ಶರಣಾದವನೇ ಈ ಜ್ವರ ಈ ಜ್ವರ ಅವನ ರೂಪ ಹೇಗಿದೆ ಅಂತ ಭಾಗವತ ಹೇಳುತ್ತೆ ಜ್ವರ ಸ್ತ್ರೀಪಾದ ಆ ಜ್ವರ ದೇವ ಏನು ಹೇಳಿದ್ವಿ ದೇವತೆ ಅವನಿಗೆ ಮೂರು ಕಾಲುಗಳು ತ್ರೀಶಿರಾಹ ಮೂರು ತಲೆಗಳಿದೆ ಅವನಿಗೆ ಷಡ್ ಭುಜೋ ಆರು ಕೈಗಳು ನವಲೋಚನಃ ಒಂಬತ್ತು ಕಣ್ಣುಗಳಿವೆ ಭಸ್ಮ್ರಹರಣೋ ರುದ್ರನಿಂದ ಜನ್ಮ ಪಡೆದು ಭಯಂಕರನಾಗಿ ಕಾಲಯಮನಂತೆ ಇದಾನವನು ಭಸ್ಮನೇ ಅವನಿಗೆ ಆಯುಧ ರೌದ್ರ ಕಾಲಾಂತಕಃ ಯಮೋಪಮ ಯಮನಂತೆ ಕಾಣ್ತಾನೆ ಭಯಂಕರನಾಗಿ ಕಾಲಯಮನಂತೆ ಕಾಣ್ತಾನೆ ಭಸ್ಮ್ರಹರಣೋ ಭಸ್ಮನೆ ಅವನಿಗೆ ಆಯುಧ ಈ ರೀತಿಯಾಗಿ ಅವನ ರೂಪ ಅಂತ ತಿಳಿಸತ್ತೆ ಅಂದರೆ ಆ ಸ್ತೋತ್ರ ಮಾಡೋದು ಹೇಗೆ ಅಂತೇಳಿದ್ರೆ ತ್ರಿಪಾದ್ ಭಸ್ಮಹರಣಂ ಸ್ತ್ರಶಿರ ನವಲೋಚನಃ ಸಮೇ ಪ್ರೀತಃ ಸುಖಂಧ್ಯಾ ಸರ್ವ ಮಮ ಪತಿರ್ಜ್ವರ ಎಲ್ಲ ಆದಿ ವ್ಯಾಧಿ ಅಂದರೆ ದೈಹಿಕ ರೋಗಗಳು ಮಾನಸಿಕ ರೋಗಗಳಿಗೂ ಎಲ್ಲರಿಗೂ ಒಡೆಯನಾಗಿರ್ತಕ್ಕಂಥ ಜ್ವರ ದೇವನನ್ನು ಈ ಮಂತ್ರದಿಂದ ಹೊಲಿಸ್ಕೊಂಡ್ರೆ ಅವನು ಸುಖವನ್ನು ಕೊಡ್ತಾನೆ ಹಂಗಾರೆ ಅಷ್ಟೊಂದು ಆ ಶಕ್ತಿ ಎಷ್ಟು ಅಂತ ಕೇಳಿದ್ರೆ ಬಾಣಾಸುರ ಯುದ್ಧ ಪ್ರಸಂಗದಲ್ಲಿ ಆ ಬಲರಾಮನ ಮೇಲೆ ಆ ಭಸ್ಮವನ್ನು ಆ ಭಸ್ಮನೇ ಅವನಿಗೆ ಆಯುಧ ಅದನ್ನು ಆಗ ಬಲರಾಮನ ಮೈ ಭಾರೀ ಸುಡ್ಲಿಕ್ಕೆ ಪ್ರಾರಂಭ ಆಗತ್ತೆ ಬಾಯಿ ಆಕಳಿಕೆಯೊಂದಿಗೆ ಕಣ್ಣಿಗೆ ಕತ್ತಲು ಕವಿಯಷ್ಟು ಜ್ವರ ನೆತ್ತಿಗೆರ್ ಹೋಗಿರುತ್ತೆ ಮೈಯೆಲ್ಲ ಸುಡ್ತಾ ಇದೆ ಕೃಷ್ಣ ಕಾಪಾಡು ಕಾಪಾಡು ಅಂತ ಅವಾಗ ಬಲರಾಮ ಕೂಗ್ತಾನೆ ಆಗ ಬಲರಾಮನನ್ನ ಕೃಷ್ಣ ಅಲಿಂಗನ ಮಾಡಿಕೊಂಡು ಅವನಿಗೆ ಸ್ವಸ್ಥನನಾಗಿ ಆರೋಗ್ಯವಂತನನ್ನಾಗಿ ಮಾಡ್ದ ಜ್ವರ ಕೃಷ್ಣನ ಮೇಲೂ ಆ ಭಸ್ಮವನ ಅದಕ್ಕೆ ಒಂದು ಮುಹೂರ್ತ ಕಾಲ ಕೃಷ್ಣ ತನಗೂ ಜ್ವರ ಏನೋ ಅನ್ನಂಗೆ ನಟನೆಯನ್ನು ಮಾಡಿದ ಕೃಷ್ಣನಿಗೆ ಯಾವ ಆಯುಧದಿಂದನೂ ಏನೂ ಆಗೋದೇ ಇಲ್ಲ ಅವನನ್ನ ಸ್ಮರಣೆ ಮಾಡಿದರೆ ನಮಗೆ ಇರ್ತಕ್ಕಂಥ ಎಲ್ಲ ಜ್ವರಗಳ ಬಾಧೆ ನಿವೃತ್ತಿ ಆಗತ್ತೆ ಅಂಥದ್ದು ಆ ಜ್ವರ ಕೃಷ್ಣನ ಮೇಲೂ ಕೂಡ ಭಸ್ಮವನ್ನು ಎಸೆದ್ರೆ ತೂರಿದರೆ ಅವನು ಒಂದು ಮುಹೂರ್ತ ಕಾಲ ತನಗೂ ಜ್ವರ ಬಂದಂತೆ ಜ್ವರದಿಂದ ಪೀಡಿತನಾದಂತೆ ತೋರ್ಕೊಂಡ ಆಮೇಲೆ ಆ ಜ್ವರನೊಂದಿಗೆ ಹೋರಾಡಿ ಅವನನ್ನು ನೆಲದಲ್ಲಿ ಕಡುತ್ತಾನೆ ತಾಕ್ಷಣ ಜ್ವರ ಕೃಷ್ಣನ ಮೈಯೊಳಗೆ ಪ್ರವೇಶ ಮಾಡ್ತಾನೆ ಆಗ ಮೈಯಲ್ಲಿ ರೋಮಾಂಚನ ಉಂಟು ಮಾಡುತ್ತಾನೆ ಆ ಜ್ವರ ಒಳ್ಳೆ ಆಕಳಿಕೆಯೆಲ್ಲ ಉಂಟು ಮಾಡ್ದ ಕೃಷ್ಣ ಈಗ ತಾನೇ ಇನ್ನೊಬ್ಬ ಜ್ವರ ನನ್ನ ಸೃಷ್ಟಿ ಮಾಡ್ದ ಈ ವೈಷ್ಣವ ಜ್ವರ ಕೃಷ್ಣನ ಮೈಯೊಳಗಿಂದ ಹೊರಗೆ ಬಂದು ಆ ಶೈವ ಜ್ವರವನ್ನು ಹಿಡಿದು ಅಳ ಹೊರತಂದು ನಿಲ್ಸಿ ಕೈಗೆ ಒಪ್ಪಿಸ್ದ ಈ ಶೈವ ಜ್ವರ ಏಕೆ ನನ್ನ ವೃತ್ತನಾಗಿರ್ತಕ್ಕಂಥ ವೈಷ್ಣವ ಜ್ವರಕ್ಕಿಂತಲೂ ಹೆಚ್ಚು ದುರ್ಬಲ ಅನ್ನೋದನ್ನ ತೋರ್ಸಕ್ಕಾಗಿ ಕೃಷ್ಣ ಮಾಡಿರ್ತಕ್ಕಂಥ ಲೀಲೆ ಆಮೇಲೆ ಕೃಷ್ಣ ಆ ಶೈವ ಜ್ವರವನ್ನು ಕೊಲ್ಲಕ್ಕೆ ಅಂತ ಹೋದಾಗ ಆತ ಶರಣಾಗತನಾಗ್ತಾನೆ ಅಶರೀರನಾಗಿ ಬ್ರಹ್ಮನೂ ಬಂದು ಕೃಷ್ಣನನ್ನು ಬೇಡಿ ತಡಿತಾನೆ ಜ್ವರ ಕೃಷ್ಣನಲ್ಲಿ ವರವನ್ನು ಬೇಡಿತಾನವಾಗ ಅದರಂತೆ ಕೃಷ್ಣ ವೈಷ್ಣವ ಜ್ವರವನ್ನು ತನ್ನೊಳಗೇ ಸೇರಿಸ್ಕೊಂಡು ಶೈವ ಜ್ವರನೇ ಸ್ಥಾವರ ಜಂಗಮ ಪ್ರಪಂಚಮನೆಲ್ಲ ಆಳ್ಳಿ ಅಂತ ವರವನ್ನು ಕೊಟ್ಟ ಈ ಜ್ವರ ನರಸಿಂಹದೇವರು ಇಪ್ಪತ್ತೇಳು ರೂಪದಿಂದ ಇದ್ದು ಅವನಿಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ರುದ್ರನೂ ಕೂಡ ಹಾಲಾಹಾಲ ವಿಷವನ್ನು ಪಾನ ಮಾಡಿದಾಗ ಅಚ್ಚುತಾನಂತ ಗೋವಿಂದ ಅಂತ ನಾಮತ್ರೇಯ ಮಂತ್ರ ಜಪಬಲದಿಂದನೇ ಜ್ವರವನ್ನು ಪರಿಹರಿಸ್ಕೊಂಡ ಅಂತ ಭಾಗವತದಲ್ಲಿ ಕೇಳ್ತೀವಿ ಆಗ ರುದ್ರನೊಳಗೆ ಇಪ್ಪತ್ತೆಂಟು ರೂಪದಿಂದ ಇದ್ದು ರುದ್ರೋಪಾಸ್ಯ ನರಸಿಂಹ ರುದ್ರಾಂತರ್ಗತನಾಗಿ ಇದ್ದು ಅವನ ಜ್ವರವನ್ನು ಬಿಡಿಸ್ದ ರಕ್ಷಣೆಯನ್ನು ಮಾಡ್ದ ಇಚ್ಛಾ ಮಾತ್ರ ಭ್ರಮೋ ಸೃಷ್ಟಿ ಅಂತ ಕರ್ತು ಅಕರ್ತು ಅನ್ಯಥಾ ಕರ್ತು ಸಮರ್ಥನಾಗಿರ್ತಕ್ಕಂಥವನು ಪರಮಾತ್ಮ ಅದೇ ರೀತಿಯಾಗಿ ಅಕಾರೈತು ಏನು ಮಾಡದೇ ಇರಲಿಕ್ಕೂ ಸಮರ್ಥನಾಗಿರ್ತಕ್ಕಂಥವನು ಭಗವಂತ ಅಕಾರೈತು ಅನ್ಯತಾಕಾರೈತು ಎಲ್ಲಕ್ಕೂ ಸಮರ್ಥನಾಗಿರ್ತಕ್ಕಂಥ ಭಗವಂತ ತತ್ಕಾಲದಲ್ಲಿ ವೈಷ್ಣವ ಜ್ವರ ಅಂತ ಸೃಷ್ಟಿ ಮಾಡಿದ ಹರನೊಳಗಿರುವ ಇಪ್ಪತ್ತೆಂಟು ರೂಪದೇನು ಲಯಕರ್ತೃತ್ವ ಪ್ರಚೋದನೆಗೆ ಬೇಕಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮ ರುದ್ರಾಂತರ ಹತನಾಗಿ ಇಪ್ಪತ್ತೆಂಟು ರೂಪಗಳಿಂದ ಅವನಿಗೆ ಶಕ್ತಿಯನ್ನು ಕೊಡ್ತಾನೆ ಹರ ಅಂದರೆ ಹರಣ ಸಂಹರಣತಕ್ಕಂಥವನು ಲಯಕರ್ತೃತ್ವ ಸಂಹಾರ ಮೂರ್ತಿಯಾಗಿರ್ತಕ್ಕಂಥ ಮಹಾರುದ್ರದೇವರು ಅವನಲ್ಲಿ ಸರ್ವಸಂಹಾರ ಶಕ್ತಿಯನ್ನು ಪ್ರಚೋದನೆ ಮಾಡಲಿಕ್ಕಾಗಿ ನರಸಿಂಹರೂಪಿ ಪರಮಾತ್ಮ ಇಪ್ಪತ್ತೆಂಟು ರೂಪಗಳಿಂದ ಅಲ್ಲಿ ಸನ್ನಿಹಿತನಾಗಿ ಇರ್ತಾನೆ ಆ ರುದ್ರದೇವನ ಮೂಲಕ ಸಂಹಾರ ಕಾರ್ಯವನ್ನು ನಡೆಸ್ತಾನೆ ಗಗನಕೇಶನೊಳಗಿದ್ದು ಸಂಹರಿಸುವನು ಲೋಕಗಳ ಪರಮಾತ್ಮನೇ ರುದ್ರಾಂತರಗತನಾಗಿದ್ದು ಸಂಹಾರ ಕಾರ್ಯವನ್ನು ಮಾಡಿ ಕೀರ್ತಿಯನ್ನು ರುದ್ರದೇವರಿಗೆ ಕೊಡ್ತಾನೆ ಹೀಗೆ ಎರಡು ಅಧಿಕ ಜ್ವರಹರಾಫಯ್ಯ ರೂಪದಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಸರ್ವಸಂಹಾರ ಮೂರ್ತಿಯಾಗಿರ್ತಕ್ಕಂಥ ರುದ್ರನೇ ಸರ್ವಸಂಹಾರಕನಾಗಿರ್ತಕ್ಕಂಥ ಜ್ವರನಿಗೂ ಕೂಡ ಸಂಹಾರಕ ಅಂತ ಕರೆಸ್ಕೋತಾನೆ ಆದ್ದರಿಂದ ಹರನೇ ಜ್ವರಹರ ಅಂದರೆ ರುದ್ರನೇ ಜ್ವರಹರ ಅಂತ ಕರೆಸ್ಕೊಳ್ಳೋದು ಈ ಜ್ವರಹರ ನಾಮದಿಂದ ಮುಖ್ಯವಾಗಿ ಕರೆಸ್ಕೊಳ್ತಕ್ಕಂಥವ್ನ ಯಾರು ಅಂದರೆ ನರಸಿಂಹದೇವರು ವಿಶೇಷ ನರಸಿಂಹದೇವರ ಸನ್ನಿಧಾನ ಇದ್ದಿದ್ದರಿಂದನೇ ರುದ್ರನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಕ್ತಿ ಅನ್ನೋದು ಸಾಧ್ಯ ರುಜುಂ ದ್ರಾವಯತೆ ಯಸ್ಮಾತ್ ರುದ್ರಸ್ತತ್ ತಸ್ಮಾತ್ ಜನಾರ್ದನ ಹೀಗೆ ರೋಗ ಪರಿಹಾರಕನಾಗಿದ್ದರಿಂದ ರುದ್ರನಿಗೆ ರುದ್ರ ಅಂತ ಆ ರೋಗ ಪರಿಹಾರಕ ಶಕ್ತಿ ಪರಮ ಮುಖ್ಯ ವೃತ್ತಿಯಿಂದ ಇರೋದು ನರಸಿಂಹರೂಪಿ ಪರಮಾತ್ಮನಲ್ಲಿ ಇಂತಹ ನಾರಸಿಂಹನ ಸ್ಮರಣೆ ಮಾತ್ರದೇ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಕಂಡಹಿಮದಂತೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಚರಕ ಸಂಹಿತೆ ಅಲ್ಲೆಲ್ಲ ಹೇಳೋದು ಹೆಂಗು ಅಂದ್ರೆ ನಮಗೆ ರೋಗಕ್ಕೆ ಕಾರಣಗಳನ್ನು ಹೇಳಬೇಕಾರೆ ರೋಗಗಳು ಕರ್ಮಜ ದೋಷಜ ಉಭಯಜ ಅಂತ ಮೂರು ಬಗೆಯಾಗಿ ಹೇಳ್ತಾರೆ ಶಾಸ್ತ್ರಕಾರರು ಹೇಳಬೇಕಾದ್ರೆ ಜನ್ಮಾಂತರ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಅನಂತ ಜನ್ಮಗಳಲ್ಲಿ ಮಾಡತಕ್ಕಂಥ ಪಾಪವೇ ನಮಗೆ ವ್ಯಾಧಿ ರೋಗದ ರೂಪದಲ್ಲಿ ನಮಗೆ ಕಾಡತ್ತೆ ಅಂತ ಅದೇ ಆಯುರ್ವೇದ ಶಾಸ್ತ್ರಕಾರರು ಹೇಳೋದು ಕರ್ಮಜ ದೋಷಜ ಉಭಯಜ ಅಂತ ಮೂರು ವಾತ ಪಿತ್ತ ಕಫ ಮೊದಲಾಗಿರ್ತಕ್ಕಂಥ ದೋಷಗಳಿಂದ ಬರ್ತಕ್ಕಂಥ ರೋಗಗಳು ಒಂದು ರೀತಿಯಾಗಿ ಅಪತ್ಯದಿಂದ ಬರುವಂಥದ್ದು ಕೆಲವು ಸಲ ಏನಾಗತ್ತೆ ಅಂದರೆ ಅಪತ್ಯ ಮಾಡಿದ್ರೂ ಪೂರ್ವಜನ್ಮದ ಪಾಪ ಇಲ್ಲದೇ ಇದ್ದರೆ ರೋಗ ಬರೋದಿಲ್ಲ ಕರ್ಮಜ ಉಪಜಯ ಉಭಯಜಗಳಂತೂ ಪೂರ್ವ ಪಾಪಗಳಿದ್ದರೆ ಮಾತ್ರ ಬರುವಂಥದ್ದು ಹೀಗಾಗಿ ರೋಗ ಪರಿಹಾರ ಆಗಬೇಕು ಅಂತಾದರೆ ದುರಿತ ರಾಶಿಗಳ ಪರಿಹಾರ ಅನ್ನೋದು ಆಗಲೇಬೇಕು ಆದ್ದರಿಂದ ದುರಿತ ಪರಿಹಾರ ಆಗಬೇಕು ಅಂತಾದರೆ ನಾವು ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಲೇಬೇಕು ಹಂಗಂತೇಳಿ ಔಷಧಿ ತೊಗೋಬಾರ್ದು ರೋಗ ಪರಿಹಾರಕ್ಕೆ ಅಂತ ಅರ್ಥ ಅಲ್ಲ ಧನ್ವಂತ್ರಿ ನರಸಿಂಹ ಹೀಗೆ ಭಗವಂತನ ರೂಪಗಳನ್ನು ಸ್ಮರಣೆ ಮಾಡಿ ಔಷಧಿಯ ಸೇವನೆ ಮಾಡಿ ಅದರ ಜೊತೆಗೆ ವೈದ್ಯರು ಸೂಚನೆ ಮಾಡಿರ್ತಕ್ಕಂಥ ಪಥ್ಯವನ್ನು ಮಾಡಿದರೆ ಮಾತ್ರ ರೋಗ ಪರಿಹಾರ ಆಗತ್ತೆ ಕೇವಲ ಔಷಧಿ ತಗೋತೀವಿ ಪರಮಾತ್ಮನನ್ನು ಸ್ಮರಣೆ ಮಾಡಲ್ಲ ಪಥ್ಯವನ್ನು ಮಾಡಲ್ಲ ಅಂದರೂ ರೋಗ ಪರಿಹಾರ ಆಗಲ್ಲ ಕೇವಲ ಭಗವಂತನ ಸ್ಮರಣೆ ಅಷ್ಟೇ ಮಾಡ್ತೀವಿ ಹಾಗೆ ಪರಿಹಾರ ಆಗಲಿ ಅಂತ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಕರ್ಮಗಳ ಬಾಧೆ ಹೆಚ್ಚಿಲ್ಲದೆ ಇದ್ದರೆ ಪರಿಹಾರ ಅನ್ನೋದಾಗತ್ತೆ ಔಷಧಿ ಸೇವನೆಯ ದುಃಖ ಶ್ರಮ ಧನವ್ಯಯ ಆಮೇಲೆ ರೋಗಜನ್ಯ ದುಃಖಾನುಭವಿ ಇವುಗಳೆಲ್ಲ ಪೂರ್ವ ಪಾಪಗಳು ಇದೆಲ್ಲ ಹೆಚ್ಚಿನಿಂದ ನಮಗೆ ನಾಶ ಆಗತ್ತೆ ಅಂತ ಪಾಪಗಳಿರತ್ತೆ ಔಷಧ ತಗೊಂಡು ನಿಷ್ಠು ದೇಹಕ್ಕೆ ಶ್ರಮ ಆಗಿ ಹಣ ವ್ಯಯ ಸಮಯ ವ್ಯರ್ಥ ಆಗಿ ಹೀಗೆಲ್ಲ ಅನುಭವಿಸ್ತೀವಲ್ಲ ಆವಾಗ ಒಂದಿಷ್ಟು ಪಾಪಗಳೆಲ್ಲ ನಾಶ ಆಗತ್ತೆ ಪಾಪ ಇನ್ನೂ ಹೆಚ್ಚು ಪ್ರಬಲ ಆಗಿತ್ತು ಅಂತ ಆದರೆ ಪ್ರಾಯಶ್ತಿತ್ತ ಹೋಮ ಮೊದಲಾಗಿರ್ತಕ್ಕಂಥ ದೈವವನ್ನೇ ನಾವು ಮರೆ ಹೋಗಬೇಕು ಜೊತೆಗೆ ಚಿಕಿತ್ಸೆನೂ ಕೂಡ ಅವಶ್ಯಕ ಅಂತ ಅನಿಸತ್ತೆ ನರಸಿಂಹರೂಪಿ ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರನಾಗಿರ್ತಕ್ಕಂಥ ಮೃತ್ಯುಂಜಯ ಮಹಾರುದ್ರನ ಸ್ಮರಣೆ ಇಲ್ಲದೆ ಪ್ರಾಯಶ್ಥಿತ್ತಾದಿ ಯಾವುದು ಕೂಡ ನಮಗೆ ಫಲ ಕೊಡೋಲ್ಲ ಅದಕ್ಕೆ ಮೃತ್ಯುಂಜಯ ಹೋಮ ಮೃತ್ಯುಂಜಯ ಜಪ ಇತ್ಯಾದಿ ಎಲ್ಲವನ್ನು ಕೂಡ ಮಾಡುವಂಥದ್ದು ಸ್ಮರಣೆ ಚೆನ್ನಾಗಿ ಮಾಡಿದ್ರೆ ಸಾಕು ಅದು ಪ ಪರಿಹಾರ ಮಾಡಿ ನೇರವಾಗಿ ಔಷಧದ ಮೂಲಕವೇ ರೋಗವನ್ನು ವಾಸಿ ಮಾಡುವುದನ್ನು ನಾವು ಕಂಡಿದ್ದೀವಿ ಆರೋಗ್ಯ ಭಾಗ್ಯವನ್ನು ನೀಡುತ್ತೆ ಅದಕ್ಕೆ ಆ ಸ್ತೋತ್ರ ಮಾಡುವ ಕಾಲಕ್ಕೆ ರುದ್ರಾಂತರ ಗಂಥ ದುರಿತ ಕೋಟಿಯೇ ತರಲು ಭಾಗ್ಯವನ್ನು ಕೊಡು ನರಸಿಂಹ ಮಂತ್ರ ಹೊಂದಿರಲು ಸಾಕು ಅಂತೇಳಿ ನೃಸಿಂಹಾದಿಕ ಮನೆಚ್ಚ ದುರಿತಾದಿ ನಿವೃತ್ತಯೇ ಈ ರೀತಿಯಾಗಿ ಹಾಗೆ ಈ ನರಸಿಂಹ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡಲೇಬೇಕು ಎಲ್ಲರೂ ಆ ನರಸಿಂಹ ಮಂತ್ರ ಅಥವಾ ಮೃತ್ಯುಂಜಯ ಜಪ ಎಲ್ಲ ಮಾಡಬೇಕು ಅಂತಾದಾಗ ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಜಪ ಮತ್ತು ಉಪದೇಶ ಅದು ವಿಪರಿಗೆ ಅತ್ಯಂತ ಮುಖ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು ಯಜ್ಞಗಳಲ್ಲಿ ಯಾವುದು ಶ್ರೇಷ್ಠ ಅಂದರೆ ಜಪ ಯಜ್ಞ ಶ್ರೇಷ್ಠ ಅಂದರೆ ಯಜ್ಞಂ ದಾನಂ ಪಾವನಾನಿ ಪಾವನಾಡಿ ಮನೀಷಣಾಮ ಅದು ಅಂತರಂಗ ಶುದ್ಧಿ ಆಗ್ತಾ ಇದೆ ಜಕಾರೋ ಜನ್ಮವಿಚ್ಛೇದನ ಪಕಾರೋ ಪಾಪನಾಶನಃ ಜಕಾರವನ್ನು ಉಚ್ಚಾರ ಮಾಡಿದ್ರೆ ಜನ್ಮವಿಚ್ಛೇದನ ಜನನಮರಣ ರೂಪವಾಗಿರತಕ್ಕಂಥ ಸಂಸಾರದಿಂದ ಬಿಡುಗಡೆ ಪಕಾರೋ ಪಾಪನಾಶನ ಪಾಪ ಅನ್ನೋದು ನಾಶ ಆಗ್ತಾ ಇದೆ ಜಾತಂ ಪಾತಿ ಜಪ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತನ್ನಿಂದ ಸೃಷ್ಟಿಗೆ ಬಂದವರನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಜಪತೋ ನಾಸ್ತಿ ಪಾತಕಂ ಈ ರೀತಿಯಾಗಿ ಮೃತ್ಯುಂಜಯ ಜಪ ಅಥವಾ ವೃದ್ಧಾಂತರ ಕಥ ನರಸಿಂಹ ಜಪ ಹೀಗೆಲ್ಲ ಮಾಡೋದ್ರಿಂದ ನಾಸ್ತಿ ಜಪತೋ ಯಾರ ಜಪವನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾತಕಗಳು ಕೂಡ ತಟ್ಟೋದಿಲ್ಲ ಅಂತ ತಿಳಿಸ್ತಾರೆ ಹೀಗೆ ಜ್ವರ ಅಂದರೆ ರೋಗ ಅಂತ ಅರ್ಥ ಸರ್ವ ವ್ಯಾಧಿಗಳಿಗೂ ಮೂಲವಾಗಿರ್ತಕ್ಕಂಥದ್ದು ಈ ಪಾಂಚಭೌತಿಕವಾಗಿರ್ತಕ್ಕಂಥ ಸ್ಥೂಲ ದೇಹದಲ್ಲಿ ಕಾಲಧರ್ಮ ದೇಹ ಧರ್ಮಕ್ಕೆ ಅನುಗುಣವಾಗಿ ಆರೋಗ್ಯ ಸ್ಥಿತಿಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಸ್ವಾಭಾವಿಕ ಅದು ದೇಹದ ಲಕ್ಷಣ ಅದೇ ರೋಗಾದಿ ಉಪದ್ರವಗಳು ಜ್ವರದ ರೂಪದಲ್ಲಿ ನಮಗೆ ಕಾಣಿಸ್ಕೊಂಡು ದೇಹಕ್ಕೆ ನಾನಾ ಬಾಧೆಯನ್ನು ಉಂಟು ಮಾಡುತ್ತೆ ಪ್ರತಿಬಂಧಕ ಆಗ್ತಾ ಇದೆ ಹಾಗಾಗಿ ಆ ಜ್ವರಾಭಿಮಾನಿ ದೇವತೆಗಳಲ್ಲಿ ಅಂತರ್ಗತನಾಗಿ ಜ್ವರ ಶಬ್ದವಾಚ್ಯನಾಗಿ ಪರಮಾತ್ಮ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಜ್ವರ ಅನ್ನೋಲ್ಲಿ ಇಪ್ಪತ್ತೇಳು ರೂಪಗಳಿಂದ ಇರ್ತಾನೆ ಭಗವಂತ ಆರೋಗ್ಯ ಮೊದಲಾಗಿರ್ತಕ್ಕಂಥ ಉಪದ್ರವಗಳನ್ನು ಕೊಡ್ತಕ್ಕಂಥ ಜ್ವರ ಅದನ್ನು ನಿವಾರಣೆ ಮಾಡಿ ದೇಹಕ್ಕೆ ಅನಾರೋಗ್ಯವನ್ನ ಹೋಗಲಾಡಿಸಿ ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥವನು ಹರ ಅನ್ನೋ ಹೆಸರಿನಿಂದ ಪರಮಾತ್ಮನೇ ಅಮುಖ್ಯ ಹರ ಅಂತಾದರೆ ರುದ್ರದೇವರು ಜ್ವರ ಪರಿಹಾರಕವಾಗಿರ್ತಕ್ಕಂಥ ಔಷಧಿಗಳಲ್ಲಿ ಹರ ಅನ್ನೋ ಶಬ್ದದಿಂದ ಭಗವಂತ ಇರ್ತಾನೆ ಜ್ವರ ಹರ ನಾಶನ ಮಾಡ್ತಾನೆ ಹೀಗೆ ಅಲ್ಲಿ ಪರಮಾತ್ಮ ಇಪ್ಪತ್ತೆಂಟು ರೂಪಗಳಿಂದ ಹರ ಅಂತ ಹೆಸರಿನಿಂದ ಇರ್ತಾನೆ ಹೀಗೆ ಕರುಡ ಸಮುದ್ರನಾಗಿರ್ತಕ್ಕಂಥ ಭಗವಂತನೇ ಭಯಕೃ ಭಯನಾಶನ ರೋಗ ಮುಂತಾದುವನ್ನ ನಮ್ಮ ಅನೇಕ ಪ್ರಾರಬ್ಧ ಕರ್ಮಗಳ ನಿಮಿತ್ತವಾಗಿ ಉಂಟು ಮಾಡುವನು ಭಯವನ್ನು ಉಂಟು ಪರಮಾತ್ಮನೇ ಅವನನ್ನ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಭಯನಾಶನ ಭಯವನ್ನು ನಾಶ ಮಾಡತಕ್ಕಂಥವನು ಅವನೇ ಪರಮಾತ್ಮ ಆದ್ರಿಂದ ಜ್ವರ ಹರವಯ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳೆರದೆ ಪೋ ಪು ತರಣಿ ಬಿಂಬವ ಖಂಡ ಹಿಮದಂತೆ ಅಂತ ಹೀಗೆ ಜ್ವರಾಹಾರ ಅಂತ ಎರಡು ಸಾವಿರದ ಎಂಟುನೂರ ನರಸಿಂಹ ರೂಪಿ ಪರಮಾತ್ಮ ನಮ್ಮ ಶರೀರದಲ್ಲೇ ಇದ್ದು ರೋಗಾದಿ ಉಪದ್ರವಗಳನ್ನು ಪರಿಹಾರ ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ನಿರಂತರ ಆ ರೀತಿಯಾಗಿರ್ತಕ್ಕಂಥ ಸ್ಮರಣೆಯನ್ನು ಮಾಡಬೇಕು ಅಂಥೇಳಿ ಸುಂದರವಾಗಿರ್ತಕ್ಕಂಥ ದುಷ್ಟಾಂತವನ್ನು ಕೊಡ್ತಾರೆ ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಮುಸುಕಿರ್ತಕ್ಕಂಥ ಮಂಜು ಅಥವಾ ಹಿಮ ಹೇಗೆ ಮಾಯ ಆಗತ್ತೋ ಅದೇ ರೀತಿಯಾಗಿ ದೇಹಕ್ಕೆ ಬಾಧೆಯನ್ನುಂಟು ಮಾಡ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ರೋಗಾದಿ ಉಪದ್ರವಗಳೆಲ್ಲ ನರಸಿಂಹ ರೂಪಿ ಪರಮಾತ್ಮನ ಸ್ಮರಣೆ ಮಾತ್ರದಿಂದ ಪರಿಹಾರ ಆಗತ್ತೆ ಎಷ್ಟೇ ಹಿಮ ಇದ್ದರೂ ಒಂದು ಸ್ವಲ್ಪ ಸೂರ್ಯ ಬಂತು ಬಂದ ಅಂದ ತಕ್ಷಣ ಹೇಗೆಲ್ಲ ಇದಾಗ ಹಿಮ ಎಲ್ಲ ಕರಗಿ ಹೋಗುತ್ತೋ ಹಾಗೆ ನಮ್ಮ ರೋಗಾದಿಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಪರಮಾತ್ಮನ ಉಪಾಸನೆಯಿಂದ ಕರಗಿ ಹೋಗುತ್ತೆ ನಾಶ ಆಗತ್ತೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣಸ್ತಿ